ಐವತ್ತೇಳನೇ ತರಂಗ ಮರುದಿನ ಆಶ್ರಮದಲ್ಲೆಲ್ಲ ಗುಲ್ಲು ಹೋಗುಲ್ಲು ಹರಿಶಂಡ್ರ ಮಹಾರಾಜನು ನರಮೇಧವನ್ನು ಮಾಡಬೇಕ ಭಗವಾನರ ಹುತುಕಾನಿಸಲು ಬಂದಿರುವವನಂತೆ ದಶ ಸಹಸ್ರ ಗೋಧನವನ್ನು ದಶಭಾರುವರ್ಣವನ್ನು ದಕ್ಷಿಣ ಆಗಿ ಕೊಡುವಂತೆ ಭಗವಾನ್ ವಸಿಷ್ಠರೂ ಒಪ್ಪಿರುವವರಂತೆ ಇವರು ಒಪ್ಪಿಲ್ಲವಂತೆ ಎಂದು ಎಲ್ಲರೂ ಇವರು ಒಪ್ಪಿಲ್ಲವಂತೆ ಎಂದು ಎಲ್ಲರೂ ಒಂದೊಂದು ವಿಧವಾಗಿ ಮಾತನಾಡುತ್ತಿದ್ದಾರೆ ಕೆಲವು ಸಾಂಪ್ರದಾಯಿಕರು ಹೋಗಿ ಆಶ್ರಮವಾಸಗಳಿಗೆಲ್ಲ ವೃದ್ಧರು ವೃದ್ಧರ ತಿಳಿದವರು ಆದರೂ ಕೊಂಡಿದ್ದವರನ್ನು ಕೇಳಿದರು ನರಮೇಧವು ಶಾಸ್ತ್ರ ಸಮತವೇ ಅವರು ನಕರು ಅಲ್ಲವಯ್ಯ ಇವೆಲ್ಲ ಕಾಮ್ಯ ಕರ್ಮಗಳು ಇಷ್ಟಾರ್ಥ ಸಿದ್ಧಿಗೋಸ್ಕರ ಯಾವುದೋ ಒಂದನ್ನು ಹಿಡಿದು ಬಲಿ ಹಾಕುವುದೇ ಯಾಗ ಆದ್ದರಿಂದ ನಿನ್ನ ಪ್ರಶ್ನೆಯು ಸರಿಯಲ್ಲ ನೀನು ಪರಪು ನರಪಶುವು ಶಾಸ್ತ್ರವಿಹಿತವೇ ಎಂದು ಕೇಳಬೇಕು ಶಾಸ್ತ್ರವು ಪಶುವನ್ನು ನಿತ್ಯ ನೈಮಿತ್ತ ಕರ್ಮಗಳಲ್ಲಿ ಮಾತ್ರ ವಿಧಿಸಿದೆಯೇ ಹೊರತು ಕಾಮ್ಯ ಕರ್ಮಗಳಲ್ಲಿ ವಿಧಿಸಿಲ್ಲ ಇನ್ನು ಅದು ಆಗಬಹುದು ಎಂದರೆ ಇಂದಿನವರು ಹೇಳಿಯೇ ಇದ್ದಾರೆ ಆತ್ಮೇಲೆ ಪೃಥಿವೀಂತ್ಯಜೆ ಆತ್ಮಾರ್ಥೆ ಪೃಥಿವೀಂ ತ್ಯಾಜೆ ಎಂದು ಅಲ್ಲದೆ ಈ ಕರ್ಮದಲ್ಲಿ ಪಾಪ ಉಂಟು ಬಹುಶಃ ಅದಕ್ಕಾಗಿ ಇನ್ನಷ್ಟು ಹೋಮದಾನಗಳನ್ನು ಮಾಡಿ ಪ್ರಾದಶ್ಚಿತ ಮಾಡಿಕೊಂಡು ಅದನ್ನು ಕಳೆದುಕೊಳ್ಳಬಹುದು ಅಂತೂ ಕಾಮ್ಯ ಕರ್ಮೇ ಅದರಲ್ಲಿ ಇನ್ನು ಮುಂದೆ ಇಂತಹ ಅವಿವೇಕ ಪ್ರಶ್ನೆಗಳನ್ನು ಕೇಳಬೇಡಿ ವೇದವು ಸರ್ವಸಾಮಾನ್ಯವಾಗಬೇಕಾದರೆ ಸರ್ವ ಕಾಮಗಳನ್ನು ಸಾಧಿಸುವ ಸಾಧನಗಳನ್ನೆಲ್ಲ ಹಿಡಿಯೇರಬೇಕಲ್ಲ ಒಂದು ವೇಳೆ ಕಲ್ಪವಿಲ್ಲದಿದ್ದರೆ ಒಂದು ಯಾಗವನ್ನು ಸ್ವತಂತ್ರವಾಗಿ ಕಲ್ಪಿಸಿಕೊಳ್ಳಲು ಅವಕಾಶವಿದೆ ಅದು ತಿಳಿದುಕೊಂಡು ಸುಮನಾಗಿ ಎಂದು ಅವರನ್ನು ಹಿಂದಿರುಗಿಸಿ ಹಿಂತಿರುಗಿಸಿದರು ಇತ್ತ ಭಗವಾನರು ಅಗ್ನಿಗೃಹದಲ್ಲಿ ಅಗ್ನಿಹೋತ್ವವನ್ನು ಮುಗಿಸಿಕೊಂಡು ಕೊಡುತ್ತಿದ್ದಾರೆ ಪ್ರಾಣದೇವನು ಹೌತ್ರವನ್ನು ಒಪ್ಪಿಸಿಕೊಳ್ಳಬಹುದು ಎಂದು ಅಪ್ಪಣೆ ಕೊಟ್ಟಿದ್ದಾನೆ ಹಾಗೆಯೇ ಅಲ್ಲೊಂದು ವಿಚಿತ್ರವು ನಡೆಯುವುದು ಮೈಯೆಲ್ಲಾ ಕಣ್ಣಾಗಿದ್ದು ಶ್ರೇಯಸ್ಸನ್ನು ಸಂಪಾದಿಸಿಕೊಂಡು ಬಾ ಭವಿಷ್ಯತನ್ನು ನೋಡುವುದ ನೋಡುವುದಕ್ಕೆ ಹೋಗಬೇಡ ಎಂದು ಕಡ್ಡಾಯವಾಗಿ ಅಪ್ಪಣೆಯಾಗಿದೆ ಅವರಿಗೆ ಆಶ್ಚರ್ಯ ನೋಡಬೇಡ ಎನ್ನುವುದಕ್ಕೆ ಕಾರಣವೇನು ಏನು ವಿಚಿತ್ರವು ನಡೆದಿತು ಸರಿ ನಮ್ಮ ಪರೀಕ್ಷೆ ವಿನಯವಾಗಿ ಜಾಗೃತನಾಗಿ ಇದ್ದು ಗೆದ್ದು ಬರಬೇಕು ಸರಿ ಎಂದು ಗೊತ್ತು ಮಾಡಿಕೊಂಡು ಇನ್ನೇನು ಮಹಾರಾಜನಿಗೆ ಹೇಳಿಕಳಿಸಬೇಕು ತಾವು ಅತಿಥಿ ಗೃಹಕ್ಕೆ ಹೋಗಬೇಕು ಎಂದು ಹೊರಟಿದ್ದಾರೆ ಜ್ಯೇಷ್ಠ ಪುತ್ರ ಆಂದನು ಬಂದನು ಮುಖ ಮುಖವೇ ವಿರಸವಾಗಿ ಏನೋ ಅನಿಷ್ಟ ಸಮಾಚಾರವನ್ನು ತಂದಿರುವಂತೆ ತೋರಿತು ತಂದೆಯು ವಿಚಾರಿಸಿದರು ಏನಪ್ಪ ಮಗನು ವಿನಯದಿಂದಲೇ ಮಾತನಾಡಿದನು ಹರಿಶ್ಚಂದ್ರ ಮಹಾರಾಜನು ನಿನ್ನೆಯಿಂದ ಆಶ್ರಮವಾಸಿಗಳಿಗೆಲ್ಲ ಬೇಕಾದ ಹಾಗೆ ಪ್ರಧಾನ ಮಾಡುತ್ತಾ ಪ್ರಲೋಭ ಹಾಗೆ ಮಾಡುತ್ತಿದ್ದಾನೆ ಮುನ್ನಡೆಯುತ್ತಿದ್ದವರು ನಿಂಟು ಕೇಳಿದರು ಆಶ್ರಮವಾಸಿಗಳು ಲೋಭದಿಂದ ಆತನನ್ನು ಆಶ್ರಯ ಆಶ್ರಯಿಸಿಲ್ಲವಲ್ಲ ಸರಿ ಮತ್ತೆ ಆತನು ತಾನಾಗೆ ಕೊಟ್ಟಿದ್ದನು ಬೇಡ ಎನ್ನುವುದು ಹೇಗೆ ಬೇಡ ಎನ್ನುವುದು ಬೇಕು ಎಂಬ ಆದರೆ ಮೇಲ ಮೇಲೆ ಊಡಿರುವ ಯುದ್ಧದ ಸೌಮ್ಯ ರೂಪ ಅದರ ಮೇಲೆ ಹೂಡಿರುವ ಯುದ್ಧದ ಸೌಮ್ಯ ರೂಪ ಆಶ್ರಮವಾಸಿಗಳಿಗೆ ಹೇಳು ಯಾರು ಲೋಭ ಪಡುವುದು ಎಂದು ಮುಂದೆ ಆತನು ಹೀಗೆ ಮಾಡುವುದಕ್ಕೆ ಕಾರಣವಿದೆ ಆತನು ನರಮೇದಕ್ಕೆ ತಮ್ಮನ್ನು ಕರೆಯುವುದಕ್ಕೆ ಬಂದಿರುವವನಂತೆ ತಾವು ತಾವು ಒಪ್ಪಿಕೊಳ್ಳುವಿರಾ ಏನಾದರೂ ಅಡ್ಡಿ ಇದೆಯೇನು ನಮಗೆಲ್ಲ ಎಲ್ಲರೂ ಹೊರಡಬೇಕು ಬರುವ ಶುದ್ಧದಿಂದ ದಶಮಿ ದಿನ ದೀಕ್ಷೆ ಅಂದನು ಏನೋ ಕೊಡುಗೆ ಕೊಂಡು ಹೊರಟು ಹುಟ್ಟನು ಭಗವಾನರು ಹೋಗುವವನನ್ನು ಸಣ್ಣ ನಗ ನೋಡುತ್ತಾ ಹೌದು ಪ್ರಾಣದೇವನು ಹಿಡಿದುದು ಸರಿ ಭವಿಷ್ಯತನ್ನು ಕುರಿತು ಯೋಚಿಸಬಾರದು ನಿಜ ಎಂದು ತಲೆದೂಗುತ್ತಾ ಅತಿಥಿ ಗೃಹಕ್ಕೆ ಹೋದನು ಮಹಾರಾಜನು ಬಂದು ಕಾದಿದ್ದನು ಭಗವಾನರ ಏನೊಂದು ವಿಕಾರವೂ ಇಲ್ಲದೆ ಆಗಬಹುದು ನಾವು ಹೌತ್ರವನ್ನು ಅಲಂಕ ಅಲಂಕರಿಸುತ್ತೇವೆ ಮುಂದಿನ ಸನ್ನಾಹಗಳೆಲ್ಲ ನಡೆಯಬಹುದು ಈ ಮಾತನ್ನು ಭಗವಾನರಲ್ಲಿ ನಮ್ಮ ಸಂಸ್ಕಾರಗಳೊಡನೆ ನಮ್ಮ ನಮಸ್ಕಾರಗಳೊಡನೆ ಅರಿಕೆ ಮಾಡಿ ಎಂದು ಹೇಳಿದನು ಕನಿಷ್ಠ ಆನಂದಕ್ಕೆ ಪಾರ್ವೇ ಇರಲಿಲ್ಲ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ನನ್ನ ಕೃತಾರ್ಥೆಯನ್ನು ಹೇಳಿಕೊಳ್ಳುತ್ತಾ ಮತ್ತೆಯೂ ಒಂದು ಸಾವಿರ ಹಸುಗಳನ್ನು ಒಪ್ಪಿಸಿ ಬೀಳ್ಕೊಂಡು ಹೋದನು